ಹನುಮ ಜಯಂತಿ ಚೈತ್ರ ಮಾಸದಲ್ಲಿ ಶ್ರೀರಾಮನವಮಿಯ ನಂತರ ಆಚರಿಸಲ್ಪಡುವ ಒಂದು ಮುಖ್ಯ ಪರ್ವ ಹನುಮ ಜಯಂತಿ ಅಂದು ಆತ ಆರಾಧಿಸಲ್ಪಡುವ ದೇವರು ಹನುಮಂತ ಆಂಜನೇಯ ಮಾರುತಿ ಪ್ರಾಣದೇವರು ತಿರುವಡಿ ಮಹಾವೀರ ಹೆಸರುಗಳಿಂದ ಜ್ಞಾನಿಗಳ ಮತ್ತು ಭಕ್ತರ ಸಾಹಿತ್ಯದಲ್ಲಿ ಪ್ರಸಿದ್ಧನಾಗಿರುವ ಮಹಾತ್ಮ ರಾಮನವಮಿಯಂದು ಶ್ರೀರಾಮನನ್ನು ಪೂಜಿಸಿದ ನಂತರ ಅದಕ್ಕೆ ಹತ್ತಿರದ ಬರುವ ಒಂದು ಪರ್ವದಲ್ಲಿ ಅವರ ಭಕ್ತಿ ಪರಿವಾರದಲ್ಲಿ ಪ್ರವರನಾಗಿ ಭಕ್ತ ಜನಪ್ರಿಯನು ಬುಧ ಜನಪ್ರಿಯನು ಬಹುಜನಪ್ರಿಯನೂ ಆಗಿರುವ ಈ ದೇವನನ್ನು ಆರಾಧಿಸುವ ವಾಡಿಕೆ ಬಂದಿರುವುದು ಸಹಜವೇ ಆಗಿದೆ ರಾಮಾಯಣ ಭಾರತ ಪುರಾಣ ಜನ್ಮಶಾಸ್ತ್ರ ಸಂಗೀತ ಕಾವ್ಯ ಮುಂತಾದವುಗಳು ಮಾತ್ರವಲ್ಲದೆ ರಾಮನ ಹನುಮಂತ ತಿರುಪತಿ ಎಂಬುದ ವೈಕುಂಠ ಹನುಮನಿಲ್ಲದ ಹಳ್ಳಿಯೇ ಗಣಪನಿಲ್ಲದ ಗ್ರಾಮವೇ ಇವೇ ಮುಂತಾದ ಜನಪದ ಸಾಹಿತ್ಯದ ವಚನಗಳು ಬಗೆ ಬಗೆಯ ಭಾವಭಂಗಿಗಳಿಂದ ಶೋಭಿಸುತ್ತಿರುವ ಅವನ ವಿಗ್ರಹಗಳು ಚಿತ್ರಗಳು ಗುಡಿಗೋಪುರಗಳು ನಮ್ಮ ಜನರ ಮನಸ್ಸಿನ ಮೇಲೆ ಅವನು ಬೀರಿರುವ ಪ್ರಭಾವವನ್ನು ಸಾರುತ್ತವೆ ಆಂಜನೇಯನನ್ನು ಪ್ರಧಾನವಾಗಿ ಉಪಾಸನೆ ಮಾಡುವವರು ಮಾತ್ರವೇ ಈ ಉತ್ಸವವನ್ನು ವಿಶೇಷವಾಗಿ ಆಚರಿಸುತ್ತಾರೆ ಆದರೂ ಇದು ದೇಶದ ಸರ್ವ ಭಾಗಗಳಲ್ಲೂ ಮಾನ್ಯನಾಗಿ ವ್ಯಾಪಕನಾಗಿರುವ ದೇವನ ವಿಷಯವಾದ ಹಬ್ಬವಾಗಿರುವುದರಿಂದ ಇದನ್ನು ಒಂದು ಮುಖ್ಯವಾದ ಪರ್ವವೆಂದು ಪರಿಗಣಿಸಿ ನಿರೂಪಿಸುತ್ತಿದ್ದೇವೆ ಈ ಹಬ್ಬದ ಆಚರಣೆಯನ್ನು ವೀಚಿಸುವಾಗ ಅದರ ದೇವತಿಯಾದ ಹನುಮಂತನನ್ನು ಕುರಿತೇ ನಾನಾ ಪ್ರಶ್ನೆಗಳು ಮನಸ್ಸಿನ ಮೇಲೆ ಮುತ್ತಿಗೆ ಹಾಕುತ್ತವೆ ಹನುಮಂತ ಎನ್ನುವುದು ಒಂದು ಕಲ್ಪನೆಯೇ ಅಥವಾ ವಾಸ್ತವವಾದ ಪದಾರ್ಥವೇ ಅವನು ಐತಿಹಾಸಿಕ ವ್ಯಕ್ತಿಯೇ ಅಥವಾ ಶಕ್ತಿಯೇ ಪೂಜೆಗೆ ಯೋಗ್ಯನಾದ ದೇವನೇ ಇತ್ಯಾದಿ ಪ್ರಶ್ನೆಗಳು ಉದ್ಭವಿಸುತ್ತವೆ ಏಕೆಂದರೆ ಅವನನ್ನು ಮಹಾವಿಶ್ವಾಸ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸುವ ಸಂಪ್ರದಾಯವು ಪ್ರಾಚೀನ ಕಾಲದಿಂದಲೂ ನಡೆದು ಬರುತ್ತಿದ್ದರೂ ಆ ಭಾವನೆಗಳ ಮೂಲವನ್ನು ಶಿಥಿಲ್ ಶಿಥಿಲಗೊಳಿಸಲು ಪ್ರಯತ್ನಿಸುತ್ತಿರುವ ಅನೇಕ ವಾದಗಳನ್ನು ನಾವು ಇತ್ತೀಚೆಗೆ ಕೇಳುತ್ತಿದ್ದೇವೆ ಆದುದರಿಂದ ವಿದ್ವಾಂಸರು ಆ ಬಗೆಗೆ ಹೇಳಿರುವ ಕೆಲವು ಮುಖ್ಯವಾದ ಅಭಿಪ್ರಾಯಗಳನ್ನು ಇಲ್ಲಿ ಪರಿಶೀಲಿಸುತ್ತೇವೆ ವಿಂದ್ಯಾಪರ್ವತದ ಅರಣ್ಯದಲ್ಲಿ ಜನರಿಗೆ ಭಯವನ್ನುಂಟು ಮಾಡುತ್ತಿದ್ದ ನೆರಳಿನ ಭೂತದ ಕಲ್ಪನೆಯು ಹನುಮಂತನ ಆಕಾರವನ್ನು ತಾಳಿತು ಅವನು ಮೂಲತಃ ಕಾಡು ಜನರ ದೇವತೆ ಆರ್ಯ ಮತ್ತು ಅನಾರ್ಯ ಜನಾಂಗಗಳ ಸಂಸ್ಕೃತಿ ನಾಗರಿಕತೆಗಳು ಪರಸ್ಪರ ಬೆದು ಹೊಂದಿದ ಸಮಯದಲ್ಲಿ ಅವನು ಹಿಂದೂ ದೇವತೆಗಳ ವರ್ಗಕ್ಕೆ ಸೇರಿಕೊಂಡ ಎಂಬುದು ಒಂದು ವಾದ ಹನುಮಂತನು ಒಂದು ಕಲ್ಪನೆಯ ಪ್ರತೀಕ ಆದರೆ ಉಚ್ಚ ಕಲ್ಪನೆಯ ಆರ್ಯ ದ್ರಾವಿಡ ಜನಾಂಗಗಳ ಸಂಘರ್ಷವು ಭಾರತದಲ್ಲಿ ನಡೆಯುತ್ತಿದ್ದಾಗ ದ್ರಾವಿಡ ನಾಯಕರು ಸ್ವಜಾತಿಗೆ ದ್ರೋಹ ಬಗೆದು ಆರ್ಯರಾಜನಿಗೆ ಕೈಜೋಡಿಸಿದ ದಾಸ್ಯಭಾವದ ಪ್ರತೀಕ ಅವನು ಸ್ವಾತಂತ್ರ್ಯ ಪ್ರಿಯರಿಂದ ಪುರುಷರ ಪುರಸ್ಕಾರಕ್ಕೆ ಪಾತ್ರವಾಗದ ಪ್ರತೀಕ ಅವನು ಎನ್ನುವರು ಉಂಟು ಅವನು ಒಂದು ಕಪಿ ಮಾನವ ಪ್ರಾಣಿ ಎಂಬ ಮತವೂ ಇದೆ ಹನುಮಂತನು ಕಲ್ಪನೆಯ ಪ್ರಸೂತಿಯಲ್ಲ ಐತಿಹಾಸಿಕ ಪುರುಷ ಆದರೆ ಅವನು ಜನಸಾಮಾನ್ಯರು ತಿಳಿದಿರುವಂತೆ ಕಪಿಯಲ್ಲ ಕಪಿಯ ಸಂಕೇತವನ್ನು ಇಟ್ಟುಕೊಂಡಿದ್ದ ಅರಣ್ಯ ಬಣದ ಒಬ್ಬ ನಾಯಕ ತನ್ನ ಸ್ವಾಮಿಯಾದ ಶ್ರೀರಾಮನಂತೆಯೇ ಕಾಲಕ್ರಮದಲ್ಲಿ ದೇವರ ವರ್ಗಕ್ಕೆ ಸೇರಿಸಲ್ಪಟ್ಟನು ಎಂದು ಕೆಲವರ ಅಭಿಪ್ರಾಯ ಅವನು ಕಾಡುಜಾತಿಯ ಜನರ ನಾಯಕನಲ್ಲ ನಾಗರಿಕ ಜನಾಂಗದ ಒಬ್ಬ ನೇತಾರ ಅದರಲ್ಲೂ ಕನ್ನಡ ಜಾಣ ಕನ್ನಡದ ಕಲಿ ಎಂದು ಕೊಂಡಾಡುವವರೂ ಹನುಮಂತನ ಪರಿಚಯವನ್ನು ನಮಗೆ ಕೊಡುವ ಪ್ರಾಚೀನತಮ ಸಾಹಿತ್ಯವಾದ ವಾಲ್ಮೀಕಿ ರಾಮಾಯಣದ ಪ್ರಕಾರ ಹೇಳುವುದಾದರೆ ಅವನೊಬ್ಬ ವಾನರಜಾತಿಯ ಮುಖಂಡ ಕಿಶ್ಕಿಂದೆಯ ಅರಸನಾದ ಕಪಿರಾಜ ಸುಗ್ರೀವನ ಮನೀಶ್ಯೂ ಹಿತೈಷ್ಯೂ ಆದ ಸಚಿವ ಕೇಸರಿ ಎಂಬ ವಾನರ ನಾಯಕನ ಪತ್ನಿಯಾದ ಅಂಜನಾದೇವಿಯಲ್ಲಿ ವಾಯುದೇವರ ವೀರ್ಯದಿಂದ ಜನಿಸಿದವನು ಅಹಂ ಸುಗ್ರೀವ ಸಚಿವ ಹನುಮನ್ ನಾಮ ವಾನರಃ ಯತ್ ರಾಜ್ಯ ಪ್ರಶಾಸ್ತ ಕೇಶರೀ ನಾಮಪಿತೂವೈ್ಯಾಂಜನೆತಿ ಪರಿಶ್ರಾ ಜನಯ ತೈವಾಮ ಧೀರವೀರ ಪ್ರತ್ಯುತ್ ೀತಸುಣ ತೇಜೋದ್ಯುತಿಶೋದಾಕ್ಷ್ಯ ಪೌರುಷಿ ಯಸ್ತಾನ ಯೋ ಹಿ ವೃತ್ಯೋ ನಿುಕ್ತ ಸನ್ ಭಕರ್ಮಿ ದುಷ್ಕರೆ ಕುರಿಯ ತದನು ತ್ವಯೇವ ಬಲಂ ಬುದ್ಧಿ ರುಷೋತ್ತಯ್ಯ ಹನುಮನ್ನಿ ಪೇಷಕಾಲವೃತ್ತಿ ಪಿತೆಂದ್ರಿಯರಿದಗ್ರೇಸರಚಿ ವೈಕೃತ್ಯನ ಸೀತನ್ವೇಷಣ ರಾಕ್ಷಸನಿಗ್ರಹ ಲಂಕಾ ದಹನ ಪರ್ವತಾಹರಣವೇ ಮುಂತಾದ ಅವನ ಎಲ್ಲ ಸಾಹಸಗಳು ರೋಮಾಂಚಕವಾದವು ಬ್ರಹ್ಮಾದಿ ದೇವ ಪ್ರಧಾನರ ಅಸಾಧಾರಣ ವರಬಲದಿಂದ ಸಂಪನ್ನನಾದವನು ಇಷ್ಟಾದರೂ ಅತ್ಯಂತ ವಿನೀತ ರಾಮನ ದಾಸನೆಂದು ತನ್ನನ್ನು ಕರೆದುಕೊಳ್ಳುವುದರಲ್ಲಿ ಹೆಮ್ಮೆ ಪಡುವ ದಾಸಶ್ರೇಷ್ಠ ರೂಪ ಮತ್ತು ಸ್ವಭಾವಗಳನ್ನು ಹೊಂದಿದ್ದರೂ ಅವನು ದೇವತಾಪುತ್ರನೇ ಅದ್ಭುತ ಸಿದ್ಧಪುರುಷ ಕಾಮರೂಪಿ ಮಾನುಷಂ ದಾರಯಪಮಯೋಧ್ಯಾಂ ತ್ವರಿತೋ ಯಯೌ ಭಿಕ್ಷುರೂಪಂ ತಥೋ ಬೇಜೆ ಷಟಬುತಯಾ ಕಪಿ ಇತಿಹಾಸ ರತ್ನವಾದ ಮಹಾಭಾರತವು ಮಾರುತಿಯ ವಿಷಯದಲ್ಲಿ ರಾಮಾಯಣವು ಹೇಳುವ ಅಭಿಪ್ರಾಯವನ್ನೇ ಸಮರ್ಥಿಸಿ ಆತನು ಭೀಮಸೇನಿಗೂ ಅರ್ಜುನನಿಗೂ ಮಾಡಿದ ಪರಮೋಪಕಾರವನ್ನು ಉಲ್ಲೇಖಿಸುತ್ತದೆ ಯಾ ವಿರ ಕರಿಷ್ಯಸಿ ಮಹಾಬಲ ತದಾಹಂ ಭ್ರಮಯ ಸ್ವರವೇಣ ಪರಂತಪ ವಿಜಯಸ ಧ್ವಜಸ್ತನಾನ್ಮೋಕ್ಷ್ಯಾ ದಾರುಣಾನ್ ಶ್ರೀಮದ್ಭಾಗವತವು ಆತನು ಪರಮಭಾಗವತ ಕಿಂಪುರುಷವಶದಲ್ಲಿ ಸದಾ ಸೀತಾರಾಮನ ಉಪಾಸನೆಯಲ್ಲಿ ಮಗ್ನನಾಗಿರುವವನು ಎನ್ನುತ್ತದೆ ಕಿಂಪುರುಷೇ ವರ್ಷೇ ಭಗವಂತ ಮಾದಿಪುರುಷಂ ಲಕ್ಷ್ಮಣಾ ಸೀತಾಭಿರಂ ರಾಮ ತಚ್ಚರಣಸನಿಷಾಭಿರತಃ ಪರಮಭಾಗವತೋಹನು ಸಹ ಕಿಂಪುರುಷೈರವೀರತಕ್ತಿಸ್ತೆ ಶಿವಪುರಾಣವು ಅವನ ದಿವ್ಯಮಹಿಮೆಯನ್ನು ಕೊಂಡಾಡುತ್ತ ಅವನು ರುದ್ರದೇವರ ಅವತಾರ ಎಂದು ಉದ್ಘೋಷಿಸುತ್ತದೆ ರುದ್ರಾವತಾರಗವಾ ಭಕ್ತೋರ ರಸವೈ ಸರ್ವಸೌ ಮಹಾದವಾತ್ಮಜ ಕಪಿ ಮಾತುರ ಮನುಪ್ಯ ರುದ್ರಾಂಶಕ ಉಳಿದ ಪುರಾಣಗಳು ಕೂಡ ಆತನನು ದೇವಾಂಶಸಂಬೂತ ಧೀರ ವೀರ ಧೀಮಂತ ಚಿರಂಜೀವಿ ಮಹಾಯೋಗಿ ಮುಂದಿನ ಪಟ್ಟದ ಅಧಿಕಾರಿ ಎಂದು ಸಾರುತ್ತವೆ ನಮ್ಮ ಸಂಪ್ರದಾಯವು ಕೂಡ ಮೇಲ್ಕಂಡ ಗ್ರಂಥಗಳ ಅಭಿಪ್ರಾಯವನ್ನು ಎತ್ತಿ ಹಿಡಿದು ಅವನನ್ನು ದೇವರನ್ನಾಗಿ ಆರಾಧಿಸುತ್ತಾ ಬಂದಿದೆ ಹನುಮಾನ್ ದಾಸಿಯೇಚ್ಛ ಸಖ್ಯಾರ್ಜುನ ಎಂಬಂತೆ ಭಗವಂತನ ದಾಸಿ ರೂಪದ ಭಕ್ತಿಗೆ ಉಜ್ವಲಾದರ್ಶವೆಂದು ಅವನನ್ನು ಸ್ತುತಿಸುತ್ತದೆ ಅವನ ಶ್ರೀರಾಮನಿಷ್ಠೆಗೆ ಉದಾಹರಣೆಯಾಗಿ ಒಮ್ಮೆ ಶ್ರೀಹರಿಯು ಕೃಷ್ಣ ರೂಪದಲ್ಲಿ ಅವನಿಗೆ ದರ್ಶನವನ್ನು ವ್ಯಯಪಾಲಿಸಲು ಬಂದ ಆಗ ಆ ಭಕ್ತಾಗ್ರಣಿಯು ದೇವ ನೀನು ಶ್ರೀರಾಮನ ರೂಪವನ್ನು ತಾಳಬೇಕು ನಿನ್ನ ರುಕ್ಮಿಣಿಯು ಸೀತೆಯಾಗಬೇಕು ನೀನು ಕೊಳಲಿನ ಬದಲು ಕೋದಂಡವನ್ನು ಧರಿಸಬೇಕು ಹಾಗಾದರೆ ನಾನು ನಿನಗೆ ನಮಸ್ಕಾರ ಮಾಡುವೆನು ಎಂದನಂತೆ ಇದು ರಂಜಕವಾದ ಕತೆ ರಾಮಾಯಣ ಪಾರಾಯಣ ನಡೆಯುವ ಜಾಗದಲ್ಲೆಲ್ಲ ಅವನು ಬದ್ಧಾಂಜಲಿಯಾಗಿ ಭಗವದ್ರಸವನ್ನು ಅನುಭವಿಸುತ್ತಾ ಉಪಸ್ಥಿತನಾಗಿರುತ್ತಾನೆ ಎಂದು ಭಾವಿಸಿ ಹನುಮಂತನ ಮಣೆ ಎಂದು ಪ್ರತ್ಯೇಕವಾದ ಪೀಠವನ್ನು ಪೂಜಕರು ಅವನಿಗಾಗಿ ಮೀಸಲಿಡುತ್ತಾರೆ ಅವನು ಶ್ರೀರಾಮ ಕಥಾಗೋಷ್ಠಿಯಲ್ಲಿ ವೇಷಾಂತರದಲ್ಲಿರುವುದು ಅಲ್ಲಿ ತನ್ನನ್ನು ಗುರುತಿಸುವ ಭಕ್ತರಿಗೆ ಅವನು ಅನುಗ್ರಹವನ್ನು ಮಾಡಿದ ಎಂದು ತಿಳಿಸುವ ಅನೇಕ ಭಕ್ತ ನೋಡುತ್ತೇವೆ ತುಸ್ವಪ್ನನಾಶ ಭೂತ ಬೇತಾಳಾದಿ ಪೀಡಾ ಪರಿಹಾರ ಯುದ್ಧದಲ್ಲಿ ವಿಜಯ ಆರೋಗ್ಯ ವಾಕ್ಪಟುತ್ವ ಶ್ರೀರಾಮ ಭಕ್ತಿ ಮುಂತಾದ ಫಲಗಳಿಗಾಗಿ ಆ ದೇವನನ್ನು ಪ್ರಾರ್ಥಿಸುತ್ತಾರೆ ಭಕ್ತರು ಈ ನಾನಾ ಅಭಿಪ್ರಾಯಗಳನ್ನು ವಿಮರ್ಶೆಯ ತ ತೂಗಿದಾಗ ನಮಗೆ ಹೀಗೆ ತಿಳಿದು ಬರುತ್ತದೆ ಅವನು ವಿಧ್ಯಾರಣ್ಯದ ಭೂತ ಕಪಿಮಾನವ ವಾನರ ಲಾಂಛನವನ್ನು ಹೊಂದಿದ್ದ ನರ ಇತ್ಯಾದಿ ಅಭಿಪ್ರಾಯಗಳಿಗೆ ವೈಜ್ಞಾನಿಕವಾದ ಆಧಾರಗಳಿಲ್ಲ ಅವು ಜನರ ಮೈಬಣ್ಣ ಮತ್ತು ಮಾಟಗಳ ನೋಟ ಶಬ್ದಾರ್ಥ ಕಲ್ಪನಾ ಚಾತುರ್ಯ ಇತ್ಯಾದಿಗಳಿಂದ ಬಂದ ಊಹಾಪೋಹಗಳು ದ್ರಾವಿಡರು ವೇದಗಳಲ್ಲಿ ಹೇಳಲ್ಪಟ್ಟಿರುವ ದಸ್ಯುಗಳು ಆರ್ಯರು ಅವರ ದೇಶ ಮತ್ತು ಸಂಸ್ಕೃತಿಗಳ ಮೇಲೆ ದಾಳಿ ನಡೆಸಿದರು ಕೊನೆಗೆ ಎರಡೂ ಸಂಸ್ಕೃತಿಗಳ ಸಂಗಮವಾಯಿತು ಎಂಬುದಕ್ಕೂ ಮೇಲ್ಕಂಡ ದುರ್ಬಲ ಪ್ರಮಾಣಗಳನ್ನೇ ಕೊಡಲಾಗುತ್ತಿದೆ ನಮ್ಮ ಅರ್ಥಶಾಸ್ತ್ರಗಳು ಇತಿಹಾಸಗಳು ದಸ್ಸುಗಳೆನ್ನುವರು ಭೌತಿಕವಾದ ಮತ್ತು ಧಾರ್ಮಿಕವಾದ ಆಸ್ತಿ ಸಂಪತ್ತುಗಳನ್ನು ಧ್ವಂಸ ಮಾಡುವವರು ಅವರನ್ನು ದಂಡಿಸಿ ಧರ್ಮ ಸೇತುವನ್ನು ಸಂರಕ್ಷಿಸಲು ಕ್ಷತ್ರಿಯ ನಿಯಮಿಸಲ್ಪಟ್ಟರು ಎಂದು ಹೇಳುತ್ತದೆ ಇದು ಸಹಜವೂ ಸರಳವೂ ಸುಭಗವೂ ಆದ ಅಭಿಪ್ರಾಯ ಇಂತಹ ದಸ್ಯುಗಳು ಯಾವ ದೇಶ ಜನಾಂಗಗಳಲ್ಲಿ ಬೇಕಾದರೂ ಇರಬಹುದು ಈ ಆಶಯವನ್ನು ಗಮನಿಸದೆ ದಸ್ಯುಗಳು ಒಂದು ಜನಾಂಗವೆಂದು ಹೇಳಿ ಅದ ಅವರೊಡನೆ ಮತ್ತೊಂದು ಜನಾಂಗದ ಸಂಘರ್ಷವೇ ಪ್ರಾಚೀನ ಭಾರತದ ಇತಿಹಾಸ ಎಂದು ಪ್ರತಿಪಾದಿಸಿದವರು ದೇಶಾಂತರದ ಮತಾಂಧರು ನಮ್ಮ ದೇಶದ ಜನರ ಬುದ್ಧಿ ದೇಶದ ವಿವಿಧ ಪ್ರಾಂತಗಳ ಜನರ ಬಗೆಗೆ ವಿದ್ವೇಷದ ಬೀಜವನ್ನು ಬಿತ್ತಲು ಅದರಲ್ಲಿ ಅನೇಕರು ಹಾಗೆ ಮಾಡಿದ್ದಾರೆ ಎಂಬುದಕ್ಕೆ ಪ್ರಾಮಾಣಿಕವಾದ ಆಧಾರಗಳು ಸಿಕ್ಕಿವೆ ಶಿವರಾತ್ರಿಯ ಮಹಾಪರ್ವದ ವಿಷಯವನ್ನು ನಿರೂಪಿಸುವಾಗ ಅವುಗಳನ್ನು ಉಲ್ಲೇಖಿಸುತ್ತೇವೆ ಪ್ರಕೃತದಲ್ಲಿ ನಾವು ಹೇಳುವುದೇನೆಂದರೆ ವಿರೋಧಿ ಪ್ರಮಾಣಗಳು ಇಲ್ಲದಿರುವ ಸಂದರ್ಭದಲ್ಲಿ ಸಂಪ್ರದಾಯವನ್ನು ಪ್ರಮಾಣವೆಂದು ಅಂಗೀಕರಿಸಬಹುದು ಸಂಪ್ರದಾಯದಲ್ಲಿ ಬಂದಿರಬಹುದಾದ ಎಲ್ಲ ಚಮತ್ಕಾರದ ಕಥೆಗಳನ್ನು ದಂತೆಕಥೆಗಳನ್ನು ನಾವು ಪ್ರಾಮಾಣಿಕವೆಂದು ನಂಬಬೇಕಾಗಿಲ್ಲ ಆದರೆ ಅವಿರೋಧವಾದ ಅಂಶಗಳಲ್ಲಿ ಸಂಪ್ರದಾಯ ಅಭಿಪ್ರಾಯಗಳನ್ನು ಅಲ್ಲಗಳೆಯಬೇಕಾಗಿಲ್ಲ ಕಪಿಗೆ ಮನುಷ್ಯರಂತೆ ವ್ಯವಹರಿಸಲು ಸಾಧ್ಯವೇ ದಿವ್ಯ ಶಕ್ತಿಗಳು ಇರಲು ಸಾಧ್ಯವೇ ಎಂಬ ಪ್ರಶ್ನೆಗಳಿಗೆ ಆದಿಕಾವ್ಯದಲ್ಲೇ ಸಮಾಧಾನ ಸಿಕ್ಕುತ್ತದೆ ಹನುಮಂತನು ಸಾಧಾರಣವಾದ ಕಪಿಯಲ್ಲ ರಾಮ ರೂಪದಲ್ಲಿ ಅವತಾರ ಮಾಡಿದ ವಿಷ್ಣುವಿಗೆ ಸಹಾಯ ಮಾಡಲು ಅವತರಿಸಿದ ದೇವತೆ ಅವನು ಎಂದು ಅದು ಸಾಧುತ್ತದೆ ದೇವತೆಗೆ ದಿವ್ಯ ಶಕ್ತಿಗಳು ಇರುವುದರಿಂದ ಯಾವ ಅಸಂಭವವೂ ಇಲ್ಲ ಅವತಾರವೆಂದರೇನು ದೇವರಿಗೆ ಅವತಾರದ ಅವಶ್ಯಕತೆ ಇದೆಯೇ ಅದು ಸಾಧ್ಯವೇ ಎಂಬ ವಿಷಯಗಳನ್ನು ಶ್ರೀರಾಮನವಮಿ ಪರ್ವದ ಲೇಖನಗಳಲ್ಲಿ ಶ್ರೀರಾಮನ ಅವತಾರವಾದದ ವಿಮರ್ಶೆಯ ಸಂದರ್ಭದಲ್ಲೇ ನಿರೂಪಿಸಿದ್ದೇವೆ ಅದರ ಬೆಳಕಿನಲ್ಲಿ ನೋಡಿದಾಗ ಹನುಮಂತನು ಕಪಿ ಮಾನವ ಕಪಿಯ ಧ್ವಜವುಳ್ಳ ಮಾನವ ಇತ್ಯಾದಿ ಒಡಂಬಡಿಕೆಗಳು ಬೇಕಾಗುವುದಿಲ್ಲ ಇನ್ನು ಹನುಮಂತನು ಐತಿಹಾಸಿಕ ವ್ಯಕ್ತಿಯೇ ಅಥವಾ ಕಲ್ಪನೆಯೇ ಎಂಬ ಪ್ರಶ್ನೆ ಅವನು ಪ್ರಾಣ ಪ್ರಾಣತರದ ಒಂದು ರೂಪ ಎಂದು ಶಾಸ್ತ್ರಗಳು ಹೇಳುತ್ತವೆ ಪ್ರಾಣತತ್ವವು ಕಲ್ಪನೆಯೋ ಅಥವಾ ವಾಸ್ತಿಕವೋ ವಾಸ್ತವಿಕವೋ ಎಂದು ನಾವು ಕೇಳುತ್ತೇವೆ ಅದು ಕಲ್ಪನೆ ಎನ್ನುವುದಾದರೆ ಪ್ರಶ್ನೆ ಕೇಳುವವರಿಗೆ ಪ್ರಾಣವಿಲ್ಲ ಉತ್ತರ ಹೇಳುವವರಿಗೂ ಪ್ರಾಣವಿಲ್ಲ ಆದರೆ ಹನುಮಂತನು ಐತಿಹಾಸಿಕ ವ್ಯಕ್ತಿ ಎಂಬುದಕ್ಕೆ ಅವನು ಹಿಂದೆ ಯಾವುದೋ ಇಸುವಿಯಲ್ಲಿ ಹುಟ್ಟಿದ ಅದಕ್ಕೆ ಹಿಂದೆ ಇರಲಿಲ್ಲ ಅನಂತರ ಯಾವುದೋ ವರ್ಷದಲ್ಲಿ ತೀರಿಕೊಂಡ ಎಂಬ ಅರ್ಥ ಹೇಳುವುದಾದರೆ ಅಂತಹ ಅರ್ಥದಲ್ಲಿ ಹನುಮಂತನು ಐತಿಹಾಸಿಕ ಪುರುಷನಲ್ಲ ಹಿಂದೆಯೂ ಇದ್ದು ಇಂದು ಮುಂದು ಎಂದೆಂದಿಗೂ ಇರುವ ಪ್ರಾಣತತ್ವದ ರೂಪ ಅವನು ಆ ಶಕ್ತಿಯು ಭೌತಿಕ ಪ್ರಪಂಚದಲ್ಲಿ ತನ್ನನ್ನು ಒಮ್ಮೆ ವ್ಯಕ್ತಪಡಿಸಿಕೊಂಡಿರಬಹುದು ಹೀಗೆಯೇ ಆಗಾಗ್ಗೆ ವ್ಯಕ್ತಪಡಿಸಿಕೊಳ್ಳಬಹುದು ಆದರೆ ಅದು ತತ್ವರೂಪದಲ್ಲಿ ನಿತ್ಯವೇ ಆಗಿದೆ ಎಂಬುದನ್ನು ನಾವು ಮನಗಾಣಬೇಕು ಹನುಮಂತನನ್ನು ಕೈಗಳನ್ನು ಮುಗಿದುಕೊಂಡಿರುವ ಮುದ್ರೆಯಲ್ಲಿ ಕೆಲವು ವಿಗ್ರಹಗಳಲ್ಲೂ ಮತ್ತು ಚಿತ್ರಗಳಲ್ಲೂ ನಾವು ಕಾಣುತ್ತೇವೆ ಇದನ್ನು ನೋಡಿ ಅವನು ದಾಸಿಯ ವೃತ್ತಿಯ ಪ್ರತೀಕ ಸ್ವಾತಂತ್ರ್ಯಪ್ರಿಯರಾದ ನಮಗೆ ಅವನು ಆದರ್ಶನಾಗಲಾರ ನಾವು ಖಂಡಿತವಾಗಿಯೂ ಅವನನ್ನು ಪೂಜಿಸಬಾರದು ಎಂದು ಕೆಲವರು ಕರೆ ಆದರೆ ಇದು ಆವೇಶದ ಅಬ್ಬರವೇ ಹೊರತು ಅನುಭವದ ಅರಿಕೆಯಲ್ಲ ವಿವೇಕದ ಉಪದೇಶವಲ್ಲ ಎಂದು ನಾವು ನಿವೇದಿಸುತ್ತೇವೆ ಅದನ್ನು ಕೆಳಗೆ ಕಾಣಿಸಿರುವಂತೆ ವಿಶ್ಲೇಷಣೆ ಮಾಡಬಹುದು ಲೋಕದಲ್ಲಿ ಎಲ್ಲರೂ ದಾಸರೇ ಆಗಿದ್ದಾರೆ ಕೆಲವರು ಇಂದ್ರಿಯಗಳ ದಾಸರು ಕೆಲವರು ಮನಸ್ಸು ಬುದ್ಧಿಗಳ ದಾಸರು ಕೆಲವರು ಇವೆಲ್ಲಕ್ಕೂ ದಾಸರು ಅವರು ಕಣ್ಣು ಕಿವಿ ಮೂಗು ಚರ್ಮ ಮತ್ತು ರಸನೆ ನಾರಿಗೆ ಎಂಬ ಜ್ಞಾನೇಂದ್ರಿಯಗಳು ವಾಕು ಪಾಣಿ ಪಾದ ಪಾಯು ಉಪಸ್ಥ ಎಂಬ ಕರ್ಮೇಂದ್ರಿಯಗಳು ಮನಸ್ಸು ಬುದ್ಧಿಗಳು ಏನು ತೋರುತ್ತವೆಯೋ ಅದನ್ನು ಮಾತ್ರವೇ ನೋಡುತ್ತಾರೆ ಅವುಗಳು ಹೇಳಿದಂತೆ ಕುಳಿಯುತ್ತಾರೆ ಕುಪ್ಪಳಿಸುತ್ತಾರೆ ಲಾಗ ಹಾಕುತ್ತಾರೆ ಅವು ಏನೇನು ಬಯಸಿದರೂ ಅದನ್ನು ಒದಿಸಿ ಸದಾ ದುಡಿಯುತ್ತಾರೆ ನಮ್ಮ ಕಾಲಿನ ಮೇಲೆ ನಾವು ನಿಲ್ಲುವವರು ಪ್ರಕಾಶವನ್ನೇ ಅವಲಂಬಿಸಿ ನಡೆಯುವವರು ಎಂದು ಯಾರು ಪ್ರತಿಜ್ಞೆ ಮಾಡುತ್ತಾರೆಯೋ ಅವರು ಈ ಗುಂಪಿಗೆ ಸೇರಿದ್ದಾರೆ ನಮ್ಮ ಹನುಮಂತನಾದರೂ ಸತ್ಯ ಜ್ಞಾನ ಸ್ವರೂಪಿಯಾದ ಆತ್ಮರಾಮ ಶ್ರೀರಾಮನ ದಾಸ ಇವರಲ್ಲಿ ಮೊದಲನೆಯ ಪಕ್ಷದವರು ಮಾಡುವ ದುಡಿಮೆ ದಾಸ್ಯಗಳ ಫಲ ಆಯಾಸ ಅಲ್ಪ ಕಾಲದ ಸುಖ ಅಲ್ಪ ಪ್ರಮಾಣದ ಸುಖ ಮತ್ತು ದುಃಖ ನಿಶಿತವಾದ ಸುಖ ಎರಡನೆಯ ಪಕ್ಷದವನಾದ ಎರಡನೆಯ ಪಕ್ಷದವನಾದ ಹನುಮಂತನು ಸ್ವಪ್ರೀತಿಯಿಂದ ಮಾಡುವ ದಾಸ್ಯದ ಫಲವಾದರೂ ಪೂರ್ಣವಾದ ಸುಖ ಶಾಶ್ವತವಾದ ಸುಖ ಶುದ್ಧವಾದ ಸುಖ ಮತ್ತು ಶಾಂತಿ ಸಮೃದ್ಧಿ ಅಮೃತತ್ವ ಈ ಅನುಭವದ ಗುರುತುಗಳನ್ನು ಒಳ್ಳೆಯ ಚಿತ್ರಗಳಲ್ಲಿ ಅಥವಾ ವಿಗ್ರಹಗಳಲ್ಲಿರುವ ಆಂಜನೇಯನ ರೂಪಗಳಲ್ಲಿ ನಾವು ನೋಡುತ್ತೇವೆ ಹೀಗೆ ಯಾವುದಾದರೂ ದಾಸ್ಯವು ಅನಿವಾರ್ಯವಾಗಿರುವಾಗ ಈ ಎರಡು ಬಗೆಯ ದಾಸ್ಯಗಳಲ್ಲಿ ಯಾವುದು ಆದರ್ಶ ಮತ್ತು ಉಪಾಧ್ಯಯ ಎಂಬುದನ್ನು ವಿವೇಕಗಳು ತಾವೇ ತೀರ್ಮಾನಿಸಿಕೊಳ್ಳಬೇಕು ಆದರೆ ಅವನು ಕೇವಲ ಕಲ್ಪನೆಯ ವಸ್ತುವಲ್ಲ ಐತಿಹಾಸಿಕ ಮಹಾಪುರುಷ ಎಂದು ಕೆಲವರು ಹೇಳುವುದುಂಟು ಅವನು ಒಂದು ತತ್ವವೇ ಅಥವಾ ಐತಿಹಾಸಿಕ ವ್ಯಕ್ತಿಯೇ ಎಂಬ ಪ್ರಶ್ನೆಯನ್ನು ಹಿಂದೆಯೂ ಸ್ಪರ್ಶ ಮಾಡಲಾಗಿತ್ತು ವಾಸ್ತವವಾಗಿಯೂ ಆತನು ತತ್ವದ ರೂಪ ಆದರೆ ಇತಿಹಾಸದಲ್ಲಿಯೂ ಆ ತತ್ವವು ಕೆಲವೊಮ್ಮೆ ವ್ಯಕ್ತವಾಗಿರುವುದು ಅಸಂಭವವೇನೂ ಅಲ್ಲ ಹಾಗೆ ವ್ಯಕ್ತವಾದ ವಿಶ್ವದ ಯಾವುದೋ ಒಂದು ಭಾಗದಲ್ಲಿ ಅದರ ವಿಳಾಸವು ವಿಶೇಷವಾಗಿ ನಡೆದಿತ್ತು ಎಂಬುದಕ್ಕೆ ಯಾವುದಾದರೂ ಸಾಹಿತ್ಯ ಶಿಲ್ಪ ಶಾಸನ ಮುಂತಾದ ಗುರುತುಗಳಿದ್ದರೆ ಅವನು ಆ ಎಂದು ಜನರು ಹೇಳುತ್ತಾರೆ ಆ ಅರ್ಥದಲ್ಲಿ ಹನುಮಂತನು ಈಗ ಕರ್ನಾಟಕ ಎಂದು ಕರೆಯಲ್ಪಡುತ್ತಿರುವ ಒಂದು ದೇಶವನ್ನು ಬೆಳಗಿರಬಹುದು ಇದಕ್ಕಾಗಿ ಆ ದೇಶದವರು ಹೆಮ್ಮೆ ಆದರೆ ಮಹಾಪುರುಷರು ಯಾವುದೇ ಒಂದು ದೇಶದ ಅಥವಾ ಜನಾಂಗದ ಸ್ವತ್ತಲ್ಲ ಅವರು ಇಡೀ ವಿಶ್ವದ ಒಂದು ಆಸ್ತಿಯಾಗಿದ್ದಾರೆ ಎಂಬ ವಿವೇಕದೊಡನೆ ಆ ಅಭಿಮಾನವು ಸೇರಿಕೊಂಡಿದ್ದರೆ ಹಾನಿಯಿಲ್ಲ ಉತ್ತರ ಭಾರತದ ಅಯೋಧ್ಯೆಯ ಶ್ರೀರಾಮಚಂದ್ರನಂತೆಯೇ ದಕ್ಷಿಣ ಭಾರತದ ಕಿಷ್ಟಿಂದ ಆಂಜನೇಯನು ತನ್ನ ಮಹಿಮೆಯಿಂದ ಇಡೀ ವಿಶ್ವದ ಸ್ವತ್ತು ಆಗಿದ್ದಾನೆ ಹೀಗೆ ಶ್ರೀರಾಮ ಮತ್ತು ಹನುಮನರು ಇತಿಹಾಸದಲ್ಲಿ ಎಂದೋ ಇದ್ದು ಮರೆಯಾದ ಮಹಾಪುರುಷರಷ್ಟೇ ಆಗಿದ್ದರು ಅವರು ಪೂಜ್ಯರೇ ಅವರ ಸ್ಮರಣೆಯು ಸಾಹಿತ್ಯ ಶಿಲ್ಪ ಚಿತ್ರ ಇತ್ಯಾದಿಗಳ ಮೂಲಕ ನಮ್ಮ ಚಿತ್ರದಲ್ಲಿ ಕಾಣಿಸಿಕೊಂಡಾಗ ಅವರು ತಮ್ಮ ಆಚರಣೆಯಿಂದ ತೋರಿಸಿದ ಉತ್ತಮ ಆದರ್ಶಗಳನ್ನು ಅನುಸರಿಸಲು ನಮಗೆ ಸ್ಫು ಆದರೆ ಜ್ಞಾನಿಗಳು ಚಿತ್ರಿಸಿರುವ ರಾಮ ಹನುಮರು ಇದ್ದು ಕಣ್ಮರೆಯಾದ ಕೇವಲ ಚಾರಿತ್ರಿಕ ವ್ಯಕ್ತಿಗಳಲ್ಲ ಅವರು ಅಂತರಂಗ ಬಹಿರಂಗಗಳ ಧ್ಯಾನ ಆರಾಧನೆಯ ಮೂರ್ತಿಗಳು ಶ್ರೀರಾಮನ ಜನ್ಮಸ್ಥಳವೆಂದು ಪ್ರಸಿದ್ಧವಾಗಿರುವುದು ನಂದಿಗ್ರಾಮದ ನಿಕಟದಲ್ಲಿರುವ ದಹರಾಯೋಧ್ಯೆ ಅಲ್ಲಿರುವ ಆತ್ಮಾರಾಮನೊಡನೆ ನಿತ್ಯ ಯೋಗ ಹೊಂದಿರುವ ಪ್ರಾಣದ ಮೂರ್ತಿಶಿ ಶ್ರೀ ಶ್ರೀಮದಾಂಜನೇಯ ವ್ಯಾವಹಾರಿಕವಾಗಿ ಅವನು ದಕ್ಷಿಣ ಭಾರತದ ಕಿಶ್ಕಿಂದೆಯ ಕಡೆಯವನು ಆತನ ಸಾಮಾನ್ಯ ವಾಸಕ್ಕೆಂದು ಪ್ರಭು ಅವನಿಗೆ ದಯಪಾಲಿಸಿರುವ ಕ್ಷೇತ್ರವು ಕಿಂಪುರುಷ ವರ್ಷ ಮಧ್ಯದಲ್ಲಿರುವ ಯೋಗಿಗಳ ಧ್ಯಾನ ಪ್ರದೇಶದ ಕೇಂದ್ರ ಸ್ಥಾನ ಹೀಗೆ ಒಳಗಿನ ತತ್ವ ಮತ್ತು ಹೊರಗಿನ ಇತಿಹಾಸ ಎರಡೂ ಸೇರಿರುವಂತೆ ರಾಮಹನುಮರನ್ನು ಜ್ಞಾನಿಗಳು ಚಿ ಚಿತ್ರಿಸಿರುವುದು ಮನಸ್ಸಿನಲ್ಲಿ ಗಡಿಬೆಡಿಯನ್ನುಂಟು ಮಾಡುವುದಕ್ಕಲ್ಲ ಒಳಗಿನ ಸಂಸ್ಕೃತಿಯನ್ನು ಹೊರಗಿನ ನಾಗರೀಕತೆಯಲ್ಲಿ ವಿಕಾಸಗೊಳಿಸಿ ಹೊರಗಿನ ನಾಗರಿಕತೆಯನ್ನು ಒಳಗಿನ ಸಂಸ್ಕೃತಿಯಲ್ಲಿ ಲಯಗೊಳಿಸಿ ಎರಡೂ ಕ್ಷೇತ್ರಗಳಲ್ಲಿಯೂ ಸುಖವನ್ನು ಅನುಭವಿಸುವುದಕ್ಕೋಸ್ಕರ ಸಂಶಯ ನಿವೃತ್ತಿ ಮತ್ತು ಶಾಂತಿಯ ಪ್ರಾಪ್ತಿಗಾಗಿ ನಮಗೆ ಮಹರ್ಷಿಗಳು ಅನುಗ್ರಹಿಸಿರುವ ಕೊಡುಗೆಯನ್ನು ಸಂಶಯ ಪ್ರವೃತ್ತಿ ಮತ್ತು ಅಶಾಂತಿಯ ಸಾಧನೆಗಾಗಿ ನಾವು ಉಪಯೋಗಿಸಿಕೊಂಡರೆ ಅದು ನಮ್ಮ ದೋಷ ಹನುಮಂತನು ಮೊದಲು ಒಬ್ಬ ಮಹಾಪುರುಷನೆಂದು ಗೌರವಿಸಲ್ಪಡುತ್ತಿದ್ದನು ಆದರೆ ಕಾಲಕ್ರಮದಲ್ಲಿ ಅವನಲ್ಲಿ ದೈವತ್ವವು ಆರೋಪಿಸಲ್ಪಟ್ಟಿತು ಎಂಬ ವಾದವು ಶ್ರೀರಾಮನು ಒಬ್ಬ ಆದರ್ಶ ಮಹಾಪುರುಷನೆಂದು ಪರಿಗಣಿತವಾಗಿದ್ದು ಕಾಲಕ್ರಮದಲ್ಲಿ ದೈವತ್ವಕ್ಕೆ ಏರಿಸಲ್ಪಟ್ಟನು ಎಂಬ ವಾದವು ಒಂದೇ ತುಕಕ್ಕೆ ಸೇರಿದವುಗಳು ಇವುಗಳಲ್ಲಿ ಎರಡನೆಯ ವಾದಕ್ಕೆ ಉತ್ತರವನ್ನು ರಾಮನವಮಿ ಪರ್ವದ ವಿಮರ್ಶೆಯಲ್ಲಿ ನಾವು ಕೊಟ್ಟಿದ್ದೇವೆ ಆಂಜನೇಯನಿಗೆ ದೈವತ್ವ ಆರೋಪಿಸಲ್ಪಟ್ಟಿದೆ ಪಟ್ಟಿತ್ತೆಂಬ ಆಕ್ಷೇಪಕ್ಕೂ ಅದೇ ನೀತಿಯು ಸಮಾಧಾನವನ್ನು ಕೊಡುತ್ತದೆ ಹನುಮಂತನು ಬಲಿಚಕ್ರವರ್ತಿ ವ್ಯಾಸಮಹರ್ಷಿ ಮುಂತಾದವರಂತೆ ಚಿರಂಜೀವಿಗಳಲ್ಲಿ ಒಬ್ಬ ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾನ್ಶ್ಚ ವಿಭೀಷಣ ಕೃಪಾ ಪರಶುರಾಮಶ್ಚ ಸಪ್ತೈಥೆ ಚಿರಂಜೀವಿನಃ ಎಂಬ ಶ್ಲೋಕವು ಪ್ರಸಿದ್ಧವಾಗಿದೆ ಇಲ್ಲಿ ಚಿರಂಜೀವಿಗಳು ಎಂದರೆ ಏನು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಚಿರಂಜೀವಿಗಳು ಎನ್ನುವರು ಎಂದೆಂದಿಗೂ ಇರುತ್ತಾರೆ ಅವರಿಗೆ ದೇಹನಾಶವೇ ಇಲ್ಲ ಎಂದು ಜನಸಾಮಾನ್ಯರ ಭಾವನೆ ಆದರೆ ಆ ಶಬ್ದಕ್ಕೆ ಬಹಳ ಕಾಲ ಬದುಕಿರುವವನು ಎಂಬ ಎಂದು ಮಾತ್ರ ಅರ್ಥವಾಗುತ್ತದೆ ಎಂದೆಂದಿಗೂ ಬದುಕಿರುವವರು ಎಂಬ ಅರ್ಥವೂ ಆಗುವುದಿಲ್ಲ ಸಾಮಾನ್ಯ ಜೀವಿಗಳು ಬದುಕಿರುವುದಕ್ಕಿಂತಲೂ ಬಹಳ ಹೆಚ್ಚು ಕಾಲ ದೇಹ ಧಾರಣೆ ಮಾಡುವವರು ಚಿರಂಜೀವಿಗಳು ಆಂಜನೇಯನ ಚಿರಂಜೀವಿತ್ವದ ಕಾಲದ ಅವಧಿಯು ಈ ಬ್ರಹ್ಮಕಲ್ಪ ನಮಗೆ ಅಂಕಗಣಿತದ ಲೆಕ್ಕಕ್ಕೆ ಮಾತ್ರ ಸಿಕ್ಕುವಷ್ಟು ದೀರ್ಘಕಾಲದವರೆಗೆ ಈ ಭೌತಿಕ ದೇಹದೊಡನೆ ಇರಲು ಸಾಧ್ಯವೇ ಎಂದರೆ ಎಲ್ಲರಿಗೂ ಸಾಧ್ಯವಿಲ್ಲ ಆದರೆ ವಿಶೇಷ ಸಂದರ್ಭದಲ್ಲಿ ವಿಶಿಷ್ಟ ಅಧಿಕಾರಿಗಳಿಗೆ ಸಾಧ್ಯ ತಪೋಬಲದಿಂದ ಅಥವಾ ಭಗವಂತನ ವಿಶೇಷ ಸಂಕಲ್ಪ ಶಕ್ತಿಯಿಂದ ಕಾಲದ ಕೆಲವು ಪದರಗಳನ್ನು ದಾಟಿ ಅಲ್ಲಿನ ಸೂಕ್ಷ್ಮತತ್ವಗಳಿಂದ ನಿರ್ಮಿತವಾದ ದೇಹವನ್ನು ಉಂಟು ಮಾಡಿಕೊಂಡು ಆ ಸನ್ನಿವೇಶದಲ್ಲಿದ್ದರೆ ಅದು ಅಸಾಧ್ಯವಲ್ಲ ಉದಾಹರಣೆಗೆ ಧ್ರುವ ಪ್ರದೇಶದ ತಂಪು ಹವೆಯಲ್ಲಿಟ್ಟ ವಸ್ತುಗಳು ಬಹುಕಾಲದ ನಂತರವೂ ವಿಕಾರ ಹೊಂದುವುದಿಲ್ಲವೆಂದು ಪರಿಚಿತವೇ ಆಗಿದೆ ಅಂತೆಯೇ ಶೀತಯಂತ್ರ ರೆಫ್ರಿಜಿರೇಟರ್ದಲ್ಲಿಟ್ಟ ಪದಾರ್ಥಗಳು ಬಹುಕಾಲ ಕೆಡುವುದಿಲ್ಲ ಸಾಮಾನ್ಯವಾದ ವಾತಾವರಣದಲ್ಲಿ ಕೆಟ್ಟು ಹೋಗುವ ಪದಾರ್ಥಗಳಿಗೆ ಕೆಲವು ಸಂಸ್ಕಾರಗಳನ್ನು ಕೊಟ್ಟರೆ ಅದು ಬಹಳ ಕಾಲ ಕೆಡುವುದಿಲ್ಲ ಉದಾಹರಣೆಗೆ ಉಪ್ಪಿನಲ್ಲಿ ಇರಿಸಲ್ಪಟ್ಟ ಪದಾರ್ಥವು ಬಹಳ ಕಾಲ ಕೆಳದೇ ಇರುತ್ತದೆ ಹೀಗೆಯೇ ನಿಸರ್ಗದಿಂದಲೇ ದೀರ್ಘ ಜೀವಿತಕ್ಕೆ ಅನುಗುಣವಾಗಿ ಕೂಡಿಬಂದ ಬಂದ ಸಂಯೋಜನೆ ತಪಸ್ಥಿತಿಯಿಂದ ಉಂಟಾಗುವ ಸಂಸ್ಕಾರ ಸನ್ನಿವೇಶಗಳಿಂದ ದೇಹವು ಚಿರಕಾಲ ಉಳಿಯುವುದು ಸಾಧ್ಯ ಅಷ್ಟು ದೀರ್ಘಕಾಲ ಸಾಧ್ಯವಾಗಬಹುದು ಆದರೆ ಅದರಿಂದ ಬೇಸರ ಉಂಟಾಗುವುದಿಲ್ಲವೇ ಎಂದು ಕೆಲವರು ಕೇಳಬಹುದು ಕಷ್ಟ ಕಾರ್ಪಣ್ಯಗಳ ಅನುಭವ ಇರುವ ಜೀವನದಲ್ಲಿ ಜಿಗುಪ್ಸೆ ಬರಬಹುದು ಆದರೆ ಹೆಂಡತಿ ಮಕ್ಕಳು ಇಂದ್ರಿಯ ಭೋಗದ ಸುಖ ಸಾಧನಗಳು ತುಂಬಿದ್ದರೆ ಜೀವನದಲ್ಲಿ ಏಕೆ ಉಂಟಾಗಬೇಕು ಎಂದು ಇದಕ್ಕೆ ಪ್ರತ್ಯುತ್ತರವನ್ನು ಕೆಲವರು ಕೊಡಬಹುದು ಆದರೆ ಹನುಮಂತರಾಯರು ಅಂತಹ ಸಂಸಾರ ಸುಖ ಸಂಪತ್ತನು ಹೊಂದಿದವರಲ್ಲ ಆದ್ದರಿಂದ ಅವರಿಗೆ ದೀರ್ಘತರ ಜೀವನದಲ್ಲಿ ಜುಗುಪ್ಸೆ ಬರಬೇಕಲ್ಲ ಎಂದು ವಾದಶರಣಿ ಮುಂದುವರಿಯಬಹುದು ಆದರೆ ಇಂದ್ರಿಯ ಸುಖಗಳೆಲ್ಲ ಇದ್ದರೂ ಜೀವನದಲ್ಲಿ ಕೆಲವು ಕಾಲಾನಂತರವಾದರೂ ಬೇಸರು ಬಂದೇ ಬರುತ್ತದೆ ಅದಕ್ಕೆ ನಿನ್ನನ್ನು ಎಲ್ಲ ಕಾಮಗಳ ಒಡೆಯನನ್ನಾಗಿ ಮಾಡುತ್ತೇನೆ ಕಾಮಗಳೆ ನಿನ್ನಲು ಕಾಮಿಸುವಂತೆ ಮಾಡುತ್ತೇನೆ ಕಾಮಾನಾ ತ್ವಾ ಕಾಮಭಾಜಂ ಕರೋಮಿ ಎಂದು ಯಮಧರ್ಮರಾಜನು ಬರವಸೆ ಕೊಟ್ಟರೂ ವಿವೇಕಿಯಾದ ನಚಿಕೇತನು ಅತಿ ದೀರ್ಘ ಜೀವಿತೇ ಕೋ ರಮೇತ ಬಹಳ ಹೆಚ್ಚು ಕಾಲದ ಜೀವನದಲ್ಲಿ ಯಾರಿಗೂ ರತಿಯುಂಟಾಗುವುದಿಲ್ಲ ಎಂದು ಉತ್ತರ ಕೊಡುತ್ತಾನೆ ತನಗೆಲ್ಲ ಇಂದ್ರಿಯ ಸುಖಗಳು ಇದ್ದರೂ ತನ್ನ ಸಮಾಜದಲ್ಲಿ ಜನರು ಅನುಭವಿಸುತ್ತಿರುವ ಕಷ್ಟಗಳನ್ನು ನೋಡಿ ಸಾಕಪ್ಪ ಈ ದೀರ್ಘ ಜೀವನ ಸಮಾಜದಲ್ಲಿ ಜನರು ಅನುಭವಿಸುತ್ತಿರುವ ಕಷ್ಟಗಳನ್ನು ನೋಡಿ ಸಾಕಪ್ಪ ಈ ದೀರ್ಘ ಜೀವನ ಎಂದೆನಿಸಬಹುದು ಪ್ರಪಂಚದಲ್ಲಿ ಅಧರ್ಮವು ಬೆಳೆಯುತ್ತಿರುವುದನ್ನು ನೋಡಿ ಈ ಅಧರ್ಮದ ಬೆಳವಣಿಗೆಯನ್ನು ನನಗೆ ನೋಡುವುದಕ್ಕೆ ಆಗುವುದಿಲ್ಲ ಇದನ್ನು ಹೋಗಲಾಡಿಸುವುದಕ್ಕೂ ನಾನು ಸಮರ್ಥನಲ್ಲ ಆದ್ದರಿಂದ ಈ ದೀರ್ಘ ಜೀವನವು ಒಂದು ಶಾಪದಂತೆ ಎಂದು ಧರ್ಮನಿಷ್ಠರಾದ ಕೆಲವು ಜನರಿಗೆ ಅನ್ನಿಸಬಹುದು ಆದುದರಿಂದ ಹೇಗಿದ್ದರೂ ದೀರ್ಘ ಜೀವನವು ಬೇಸರವನ್ನು ತರಲೇಬೇಕಲ್ಲವೇ ಹನುಮಂತನು ಅದನ್ನು ಏಕೆ ಬಯಸಿದ ಎಂದರೆ ಅವನು ಅದನ್ನು ಬಯಸಿ ಪಡೆಯಲಿಲ್ಲ ಭೂಲೋಕದಲ್ಲಿ ಚಿರಕಾಲ ತನ್ನ ಕೀರ್ತಿ ಸ್ತಂಭವಾಗಿ ಇರಬೇಕೆಂದು ಶ್ರೀರಾಮನು ಅವನಿಗೆ ಆ ಜೀವನವನ್ನು ವಿಧಿಸಿದನು ಜೀವಿತೇ ಕೃತ ಬುದ್ಧಿಸ್ವಂ ಮಾ ಪ್ರತಿಜ್ಞಾಂ ವಿಲೋಪಯ ಮತ್ ಕಥಾ ಪ್ರಚರಿಷ್ಯಂತ ಯಾವ ಲೋಕೇ ಹರೀಶ್ವರ ತಾವದ್ರಮಸ್ವ ಸುಪ್ರೀತೋ ಮಧ್ವಾಕ್ಯಮನುಪಾಲಯನ್ ಕಾರ್ಯಕ್ಕಾಗಿ ತನ್ನ ಕಾರ್ಯಕ್ಕಾಗಿ ಭೌತಿಕ ಕ್ಷೇತ್ರದಲ್ಲಿ ಚಿರಕಾಲ ಇರಬೇಕೆಂದು ಆಜ್ಞೆಯನ್ನು ಕೊಟ್ಟ ಪ್ರಭುವು ಆಜೆಯನ್ನು ಪರಿಪಾಲಿಸುವ ಸಾಮರ್ಥ್ಯವಿಲ್ಲದವನಿಗೆ ಅದನ್ನು ಕೊಡುತ್ತಾನೆಯೇ ರಾಮನ ಅನುಗ್ರಹದಿಂದ ಜ್ಞಾನಿಗಳ ಅಗ್ರೇಸರ ನಾಗಿದ್ದ ಆಂಜನೇಯನಲ್ಲಿ ಆ ಅವನು ಅನುಭವಿಸುವುದು ಅಸಾಧಾರಣವಾದ ಆನಂದ ಎಂದಿಗೂ ಬೇಸು ಮಾಡದ ಪರಮಾನಂದ ಆತ್ಮಾನಂದ ವಿಶ್ವವನ್ನೆಲ್ಲಾ ರಾಮಮಯವನ್ನಾಗಿ ನೋಡುತ್ತ ಸದಾ ರಾಮ ರಾಮೇತಿ ರಾಮೃತಂ ತೇ ಸದಾ ರಾಮಮಾನಂದ ಕಂದಂ ಪಿಬಂತಂ ನಮಂತಂ ಸುಧಂತಂ ಹಸಂತಂ ಹನುಮಂತಮಂತರ್ಭಜೆ ತಂ ನಿತಾಂತಂ ಎಂಬಂತೆ ರಾಮನ ಧ್ಯಾನನಂದನದಲ್ಲಿ ಸದಾ ಅವಗಾಹನೆ ಮಾಡುತ್ತಿರುವ ಅವನಿಗೆ ಭೌತಿಕ ಕ್ಷೇತ್ರದಲ್ಲಿ ವ್ಯವಹರಿಸಿದಾಗಲೂ ಯಾವ ಬೇಸರವೂ ಇರಲು ಕಾರಣವಿಲ್ಲ ತತ್ವನ ವಿಜುಗ್ಜುಕುಪ್ಸತೆ ಸಿದ್ಧಶ್ರೇಷ್ಠನು ಸ್ವಾಮಿ ಕಾರ್ಯ ನಿರ್ವಹಣೆಯಲ್ಲಿ ಸಮಾಸಕ್ತನಾದ ದಾಸವರೇಣ್ಯನು ಸದಾನಂದಾನುಭವರಸಿಕನಾದ ಜ್ಞಾನಿವರೇಣ್ಯನು ಆಗಿರುವ ಅವನಿಗೆ ಚಿರಂಜೀವಿತ್ವವು ಜುಗುಪ್ಸೆಗೆ ಕಾರಣವಾಗುವುದಿಲ್ಲ ಎಂದಿಷ್ಟು ಹೇಳಿದರೆ ಸಾಕು ಇದು ಅವನ ಚಿರಂಜೀವಿತ್ವದ ಆಂಜನೇಯನನ್ನು ಪ್ರಾಣದೇವರ ಪುತ್ರ ಎಂದು ಕೆಲವು ಶಾಸ್ತ್ರಗಳು ಹೇಳುತ್ತವೆ ಅವನು ರುದ್ರದೇವರ ಅಂಶದಿಂದ ಹುಟ್ಟಿದವನು ಎಂದು ಹೇಳುವ ಶಾಸ್ತ್ರ ವಾಕ್ಯಗಳನ್ನು ನೋಡುತ್ತೇವೆ ರೋಮ ರೋಮಗಳಲ್ಲಿ ಕೋಟಿ ಕೋಟಿ ಶಿವಲಿಂಗಗಳ ಉದ್ಭವವನ್ನು ಹೊಂದಿರುವ ಮಹಾಮಹಿಮ ಎಂದು ಭಕ್ತರು ಅವನನ್ನು ಸ್ತುತಿಸಿರುವುದನ್ನು ಕಾಣುತ್ತೇವೆ ಹೀಗಿರುವಾಗ ಅವನು ಯಾವ ದೇವರ ಅಂಶ ಇಬ್ಬರು ತಂದೆಯರಿಗೆ ಹುಟ್ಟಿದ ವಿಚಿತ್ರ ಸಂತಾನವೇ ಎಂದು ಕೇಳಬಹುದು ಆದರೆ ದೇವತೆಗಳ ಪತಿಪತ್ನಿ ಭಾವ ಪಿತೃಪುತ್ರ ಭಾವ ಅನುಭಾವಗಳನ್ನು ಲೌಕಿಕ ಸಾಮ್ಯದಿಂದಲೇ ತೆಗೆದುಕೊಳ್ಳಬಾರದು ಪ್ರಾಣ ಮತ್ತು ರುದ್ರ ಎರಡು ದೇವತಾ ವಿಭಾಗಗಳಲ್ಲಿ ಯಾವ ಶಕ್ತಿ ಮತ್ತು ಸ್ವಭಾವಗಳಂತೋ ಅವುಗಳಿಂದ ಸಂಪನ್ನವಾಗಿರುವಂತೆ ಪ್ರಕಟವಾಗಿರುವ ಮಹಾಮಹಿಮಾ ದೇವತೆ ಅವನು ಎಂಬ ತತ್ವಸಮ್ಮತವಾದ ಅರ್ಥವನ್ನು ತೆಗೆದುಕೊಂಡರೆ ಮನಸ್ಸಿನ ವಿಕಲ್ಪಕ್ಕೆ ಕಾರಣವಾಗುವುದಿಲ್ಲ ಕೇಸರಿ ಎಂಬ ವಾನರವೀರನ ಪತ್ನಿಯಾದ ಆಂಜನೆಯಲ್ಲಿ ವಾಯುವಿನಿಂದ ಹುಟ್ಟಿದವನೆಂದು ಹೇಳಲಾಗಿರುವ ಅವನು ಜಾರ ಜನಲ್ಲವೇ ಅವನನ್ನು ಕುಲಮರ್ಯಾದೆ ಶುದ್ದಿಗಳುಳ್ಳ ಜನರು ಏಕೆ ಪೂಜಿಸಬೇಕು ಎಂದು ಕೆಲವರು ಕುಚೋದ್ಯ ಮಾಡಬಹುದು ಅವರು ಮೇಲೆ ಹೇಳಿರುವ ತತ್ವವನ್ನು ಗಮನಿಸಬೇಕು ಒಳಗು ಹೊರಗು ತುಂಬಿರುವ ದೇವತೆಗಳ ಸ್ಪರ್ಶವು ಎಲ್ಲ ಸ್ತ್ರೀ ಪುರುಷರಿಗೂ ಆಗುತ್ತಿರುವುದರಿಂದ ಎಲ್ಲ ಜಂತುಗಳು ಜಾರಜರೆ ಆಗಿದ್ದಾರೆ ದೇವತೆಗಳ ವಿಶೇಷಾನುಗ್ರಹದ ಫಲವಾಗಿರುವ ಘಟನೆಯನ್ನು ಲೌಕಿಕವಾದ ಜಾರತ್ವಕ್ಕೆ ಹೋಲಿಸುವುದು ಕುಹಕವೆಂದು ತಿಳಿಯಬೇಕು ಮನುಷ್ಯ ಭಾವಕ್ಕೆ ಉಂಟಾಗುವ ಅಶುದ್ಧಿ ಮುಂತಾದ ದೇವತಾಭಾವ ಮುಂತಾದವು ದೇವತಾ ಭಾವಕ್ಕೆ ಅನ್ವಯಿಸುವುದಿಲ್ಲ ಇಬ್ಬರಿಗೂ ಒಂದೇ ನೀತಿ ನಿಯಮಗಳನ್ನು ಅನ್ವಯಿಸಬಾರದು ವಾಯುದೇವರು ಋಗ್ವೇದದಲ್ಲಿ ಇಂದ್ರನ ಮಿತ್ರರು ಇಂದ್ರನಿಗೆ ಹರಿ ಎಂದು ಹೆಸರು ಇಂದ್ರನ ಪ್ರಾಮುಖ್ಯವು ನಮ್ಮ ದೇಶದಲ್ಲಿ ಕಾಲಾನಂತರದಲ್ಲಿ ಹೊರಟು ಹೋಗಲು ಅವನ ಪ್ರಾಮುಖ್ಯವು ಅವನ ತಮ್ಮನಾದ ಉಪೇಂದ್ರನಿಗೆ ಅಂದರೆ ವಿಷ್ಣುವಿಗೆ ಬಂದಿತು ಆದ್ದರಿಂದ ವಾಯು ವಿಷ್ಣುವಿಗೆ ಮಿತ್ರನಾಗಿ ಸಂಭಾವಿತನಾದನು ಆದರೆ ವಾಯುವು ಬೇರೆ ಪ್ರಾಣ ವಾಯುವು ಬೇರೆ ಪ್ರಾಣವೇ ಬೇರೆ ಎಂದು ಚಮತ್ಕಾರದ ಮಾತನ್ನು ಕೆಲವರು ಹೇಳುವುದುಂಟು ಆದರೆ ವಾಯುವು ಪರಮಪುರುಷನ ಪ್ರಾಣದ ವಿಕಾಸ ಪ್ರಾಣಾದ್ವಾಯುರ ಜಾಯತ ಎಂಬ ಋಗ್ವೇದ ಮಂತ್ರವನ್ನು ಅವರು ಗಮನಿಸಬೇಕು ಅವನು ಇಂದ್ರನಿಗೆ ಮಿತ್ರನಾದರೆ ವಿಷ್ಣುವಿಗೆ ಮಿತ್ರನೂ ಮತ್ತು ದಾಸನೂ ಆಗಿದ್ದಾನೆ ವಾತಾದ್ವಿಷ್ಣೋರ್ಬಲಮಾಹು ಪ್ರಾಣ ಶರೀರೋ ಪ್ರಭವಂತಿ ಎಂಬ ಶ್ರುತಿವಾಕ್ಯಗಳನ್ನು ಅವರು ಗಮನಿಸಬೇಕು ಪರಮಾತ್ಮನು ಪ್ರಾಣಕ್ಕೂ ಪ್ರಾಣ ಸ್ವರೂಪನಾದ ತೈ ಚೈತನ್ಯ ಪ್ರಭು ಅವನಿಗೆ ಶೇಷಭೂತನಾದವನು ಪ್ರಾಣ ಸ್ವರೂಪನಾದ ಹನುಮಂತ ಎಂಬುದು ವೈದಿಕತ್ವಕ್ಕೆ ಅನುಗುಣವಾಗಿದೆ ಹನುಮಂತನು ಪ್ರಾಣತತ್ವ ಎಂಬುದಕ್ಕೆ ಶಾಸ್ತ್ರವಾಕ್ಯಗಳ ಆಧಾರವಿರಬಹುದು ಅವುಗಳನ್ನು ಯುಕ್ತಿಗಳಿಂದಲೂ ಸಮರ್ಥಿಸಬಹುದು ಆದರೆ ಆ ಪ್ರಾಣತತ್ವವನ್ನು ಹನುಮಂತನೆಂಬ ಸಗುಣ ಸಾಕಾರ ರೂಪದಲ್ಲಿಯೂ ನೋಡಲು ಸಾಧ್ಯವೇ ಅಥವಾ ಇದೆಲ್ಲ ಕಲ್ಪನ ವಿಲಾಸವೇ ಎಂದರೆ ಮೇಲ್ಕಂಡ ರೂಪದಲ್ಲಿ ಅವನನ್ನು ನೋಡಿದ ಮಹರ್ಷಿಗಳೇ ತಮ್ಮ ಅನುಭವವೆಂದು ಹೇಳಿ ಅವನ ವಿಷಯದಲ್ಲಿ ಮೇಲ್ಕಂಡ ಪರಿಚಯವನ್ನು ನಮಗೆ ಕೊಟ್ಟಿದ್ದಾರೆ ತಾ ಪಶ್ಯತಿ ಧರ್ಮಾತ್ಮ ತತ್ಸರ್ವ ಯೋಗಸ್ತಿಥ ತತ್ಸರ್ವ ತತ್ವ ಧರ್ಮೇಣ ಸ ಮಹಾದ್ಯುತಿ ಆ ಮಹರ್ಷಿಗಳು ಹೊಂದಿದ್ದ ಶುದ್ಧ ದೃಷ್ಟಿ ಸತ್ಯ ದೃಷ್ಟಿ ಉಂಟಾದಾಗ ನಾವು ಅವನನ್ನು ಹಾಗೆ ಹಾಗೆಯೇ ಕಾಣಬಹುದು ಇದು ಉನ್ವತ್ತರ ಉದ್ಗಾರವಲ್ಲ ಪ್ರಚಾರಕರ ಪ್ರಚಾರವಲ್ಲ ಕಾವ್ಯದ ಸಂಭಾವನೆಯಲ್ಲ ಕಲ್ಪನಾ ವಿಲಾಸವಲ್ಲ ಸುಸಂಸ್ಕೃತರಾದ ಸರ್ವ ಅನುಭವಿಸಬಹುದಾದ ಸಾರ್ವಭೌಮ ಸತ್ಯ ಇಂತಹ ಭ್ರಾಮ್ಯ ಸ್ಥಿತಿಯ ಅನುಭವದಲ್ಲಿ ಪ್ರಾಣಕ್ಕೂ ಪ್ರಾಣವಾಗಿರುವ ರಾಮನೊಡನೆ ಅವನ ಪ್ರಾಣಶಕ್ತಿಯ ಸಗುಣ ಸಾಕಾರ ರೂಪವಾದ ಮಾರುತಿಯನ್ನು ಅಂತರ್ದರ್ಶನದಲ್ಲಿ ಅನುಭವಿಸಿ ಪರಮಾನಂದದಿಂದ ಆತನನ್ನು ಮಹಾಗುರುಗಳು ಹನುಮ ಪಂಚರತ್ನ ಎಂಬ ಸ್ತೋತ್ರಗಾನದ ಮೂಲಕ ಆರಾಧಿಸಿದ್ದ ರಸಮಯವಾದ ಒಂದು ಸನ್ನಿವೇಶವನ್ನು ಇಲ್ಲಿ ಸ್ಮರಿಸುತ್ತೇವೆ ಮತ್ತು ಅವರು ಆ ಹನುಮನ ಬಗೆಗೆ ಮಾತನಾಡುತ್ತ ಅವನು ಹೊರಗಿನ ಜಟ್ಟಿಗಳನ್ನು ಗೆಲ್ಲುವುದಕ್ಕೆ ಮಾತ್ರವಲ್ಲ ಯೋಗವಿಘ್ನಗಳೆಂಬ ಪ್ರಬಲರಾದ ಮಲ್ಲರನ್ನು ಗೆಲ್ಲುವುದಕ್ಕೂ ಸಹಾಯ ಮಾಡುವ ಪ್ರಭು ಶ್ರೀರಾಮದ್ ಶ್ರೀಮದ್ ಅವನು ನಿಗ್ರಹಿಸಿದನೆಂದು ಹೇಳಿರುವ ಸಿಂಹಿಕೆ ಅಕ್ಷಕುಮಾರ ಮುಂತಾದವರು ಅಂತಹ ಯೋಗವಿಘ್ನಗಳೇ ಆಗಿದ್ದಾರೆ ಅವನು ಸಿದ್ಧಿಪ್ರದನೂ ಆಗಿದ್ದಾನೆ ರಾಮಭಕ್ತಿ ಸಾಮ್ರಾಜ್ಯ ಸಮಾಧಿಯನ್ನು ಮೂಲಕ ಮುಕ್ತಿಪ್ರಾಪ್ತಿಗೆ ಸಹಾಯಕನೂ ಆಗಿದ್ದಾನೆ ಎಂದು ಅಪ್ಪಣೆ ಕೊಡಿಸಿದ್ದ ವಚನಾಮೃತವನ್ನು ನೆನೆಯುತ್ತೇವೆ ಹೀಗೆ ದೇವನ ವಿಷಯದಲ್ಲಿ ಅವಗಾಹನೆ ಮಾಡಿಯಾಯಿತು ಇನ್ನು ಅವನ ಉತ್ಸವದ ವಿಷಯವನ್ನು ವಿಚಾರಕ್ಕೆ ತೆಗೆದುಕೊಳ್ಳುತ್ತೇವೆ ಪೂಜಾ ದಿವಸ ಮತ್ತು ಸಮಯ ಉತ್ಸವವನ್ನು ಆಚರಿಸಬೇಕಾದ ಸಮಯವೂ ಯಾವುದು ಎಂಬ ಪ್ರಶ್ನೆಯನ್ನು ವರ್ಷದಲ್ಲಿ ಯಾವ ಮಾಸ ಸ್ಥಿತಿ ಅಥವಾ ನಕ್ಷತ್ರದಲ್ಲಿ ಅದನ್ನು ಆಚರಿಸಬೇಕು ಮತ್ತು ಹಾಗೆ ನಿರ್ದಿಷ್ಟವಾದ ದಿವಸದಲ್ಲಿ ಯಾವ ಸಮಯದಲ್ಲಿ ಅದನ್ನು ಆಚರಿಸಬೇಕು ಎಂಬುದಾಗಿ ಎರಡಾಗಿ ವಿಂಗಡಿಸಬಹುದು ಆ ಎರಡನ್ನು ಕ್ರಮವಾಗಿ ಹೀಗೆ ವಿಶ್ಲೇಷಣೆ ಮಾಡಬಹುದು ಹನುಮ ಜಯಂತಿಯನ್ನು ಅನುಷ್ಠಾನ ಮಾಡುವ ದಿವಸದ ಬಗೆಗೆ ಮೂರು ಸಂಪ್ರದಾಯಗಳನ್ನು ನೋಡುತ್ತೇವೆ ಚೈತ್ರ ಶುಕ್ಲ ಪೂರ್ಣಿಮೆಯೆಂದು ಆಚರಿಸುವ ಪದ್ದತಿ ಕಾರ್ತಿಕ ಕೃಷ್ಣ ಚತುರ್ದಶಿಯೆಂದು ಆಚರಿಸುವ ಪದ್ಧತಿ ಮತ್ತು ಮಾರ್ಗಶಿರ ಶುಕ್ಲ ತ್ರಯೋದಶಿ ಎಂದು ಆಚರಿಸುವ ಪದ್ದತಿ ಎಂಬಿವು ಆ ಮೂರು ರೂಢಿಗಳು ಅವುಗಳಲ್ಲಿ ಕೊನೆಯದು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿದೆ ಉಳಿದವುಗಳು ಉತ್ತರ ಭಾರತದಲ್ಲಿ ಬಳಕೆಯಲ್ಲಿವೆ ಇದಲ್ಲದೆ ವೈಶಾಖ ಕೃಷ್ಣ ತ್ರಯೋದಶಿಯೆಂದು ಇದನ್ನು ಆಚರಿಸುವ ಪದ್ಧತಿಯು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿದೆ ಮೇಲಿನ ಪದ್ಧತಿಗಳಲ್ಲಿ ಪುರಾಣ ಪೂಜಾ ಕಲ್ಪ ಶಾಸ್ತ್ರ ಗ್ರಂಥಗಳ ಆಧಾರ ಯಾವುದಕ್ಕೆ ಅನುಕೂಲವಾಗಿದೆ ಎಷ್ಟು ಅನುಕೂಲವಾಗಿದೆ ಎಂಬುದನ್ನು ಮೊದಲು ಗಮನಿಸಿ ಯುಕ್ತಿಯೇ ಮುಂತಾದವುಗಳ ಔಚಿತ್ಯವನ್ನು ಅನಂತರ ತೆಗೆದುಕೊಳ್ಳೋಣ ಉತ್ಸವ ಸಿಂಧು ಎಂಬ ಪೂಜಾ ಕಲ್ಪ ಮೀಮಾಂಸೆಯ ಗ್ರಂಥವು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಸ್ವಾತಿ ನಕ್ಷತ್ರವು ಕೂಡಿದ ಮಂಗಳವಾರದಲ್ಲಿ ಮೇಷಲಗ್ನದಲ್ಲಿ ಸ್ವಯಂ ಶಿವನು ಕಪಿನಾಯಕನಾಗಿ ಆಂಜನಾದೇವಿಯ ಗರ್ಭದಲ್ಲಿ ಜನಿಸಿದನು ಊರ್ಜಸ್ಥಾತೆ ಪಕ್ಷೇ ಸ್ವಾತೇ ಕಪೀಶ್ವರಃ ಮೇಷಲಗ್ ಗರ್ಭಾತ್ ಶಿವ ಪ್ರಾದುರಭೂತ್ ಸ್ವಯಂ ಎಂದು ಹೇಳುತ್ತದೆ ವ್ರತರತ್ನಾಕರವು ಇದೇ ಅಭಿಪ್ರಾಯವನ್ನು ಬೇರೆ ಶಬ್ದಗಳಲ್ಲಿ ಹೇಳುತ್ತವೆ ವಾಲ್ಮೀಕಿ ರಾಮಾಯಣದ ಉತ್ತರ ಕಾಣದಲ್ಲಿ ಜನ್ಮ ಮತ್ತು ಬಾಲಲೀಲೆಗಳ ಬಗೆಗೆ ದೊರೆಯುವ ಮಾಹಿತಿಯು ಇದೇ ಅಂಶವನ್ನು ಆಶಯವನ್ನು ಪುಷ್ಟೀಕರಿಸುತ್ತದೆ ಹೇಗೆಂದರೆ ಆಗತಾನೆ ಹುಟ್ಟಿದ ಶಿಶು ಆಂಜನೇಯನನ್ನು ಬಿಟ್ಟು ಆಹಾರವನ್ನು ತರಲು ಅಂಜನಾದೇವಿಯು ದೂರಕ್ಕೆ ಹೋಗಿದ್ದಾಗ ಆ ಬಾಲಕನು ತಿನ್ನುವಹಣ್ಣೆಂಬ ಬ್ರಮೆಯಿಂದ ಸೂರ್ಯನನ್ನು ಹಿಡಿಯಲು ಗಗನಕ್ಕೆ ಹಾರಿದನು ಅದೇ ದಿವಸವೇ ರಾಹು ಸೂರ್ಯನನ್ನು ಹಿಡಿಯಲು ಬಯಸಿದನು ಯಮೇವ ದಿವಸಂ ಶೇಷ ಗ್ರಹೀತು ಭಾಸ್ಕರಂ ಪ್ಲೂತ ತಮೇವ ದಿವಸಂ ರಾಹು ಜಿ ಕ್ಷತಿ ದಿವಾಕರಂ ಎಂಬ ಹೇಳಿಕೆಯನ್ನು ಅಲ್ಲಿ ಕಾಣುತ್ತೇವೆ ಸೂರ್ಯಗಣ ಗ್ರಹಣವು ಬರುವುದು ಅಮಾವಾಸ್ಯ ಎಂದು ಕಾರ್ತಿಕ ಮಾಸದಲ್ಲಿ ಮೇಷಲಗ್ನವು ರಾತ್ರಿಯಲ್ಲಿಯೇ ಬರುತ್ತದೆ ಆದ್ದರಿಂದ ಆಗ ಕಾರ್ತಿಕ ಮಾಸದ ಚತುರ್ದಶಿ ರಾತ್ರಿಯಲ್ಲಿ ಹನುಮಂತನ ಜನನವಾಯಿತು ಮಾರನೆಯ ದಿವಸ ಅಮಾವಾಸ್ಯ ಎಂದು ಅವನು ಸೂರ್ಯನನ್ನು ಹಿಡಿಯಲು ಹೋದ ಎಂದು ಇತರ ಇದರಿಂದ ಹಾಗಾದರೆ ಚೈತ್ರ ಶುಕ್ಲ ಪೂರ್ಣಿಮೆ ಎಂದು ಆಂಜನೇಯನನ್ನು ವಿಶೇಷವಾಗಿ ಆರಾಧಿಸುವ ಪದ್ಧತಿ ಏಕೆ ಬಂದಿತ್ತು ಎಂದರೆ ಅದಕ್ಕೆ ಸೇರಿದಂತೆ ಹತ್ತಿರದಲ್ಲಿ ಶ್ರೀರಾಮನವಮಿ ರಾಮ ಜನ್ಮೋತ್ಸವ ಸೀತಾ ಕಲ್ಯಾಣ ಶ್ರೀರಾಮಪಟ್ಟಾಭಿಷೇಕಗಳು ಆಗಿರುವುದರಿಂದ ಅನಂತರ ಅವನ ಭಕ್ತಶ್ರೇಷ್ಠನಾದ ಹನುಮಂತನ ವಿಶೇಷೋತ್ಸವವನ್ನು ಆಚರಿಸುವುದು ಸಹಜವಾಗಿದೆ ಈ ಹನುಮಂತೋತ್ಸವವನ್ನೇ ಹನುಮಂತ ಜಯಂತಿಯ ದಿವಸವೆಂದು ಕಾಲಕ್ರಮದಲ್ಲಿ ಭಾವಿಸಲಾಯಿತು ಎಂದು ತರ್ಕಿಸಬಹುದು ಇದಲ್ಲದೆ ಆಂಜನೇಯನನ್ನು ಶಿವನ ಅಂಶದಿಂದ ಹುಟ್ಟಿದವನೆಂದು ಪ್ರತಿಪಾದಿಸುವ ಪುರಾಣ ಶ್ಲೋಕಗಳನ್ನು ಈ ಹಿಂದೆ ಗಮನಿಸಿದ್ದೇವೆ ಚೈತ್ರ ಶುಕ್ಲ ಪೂರ್ಣಿಮೆಯು ಎಲ್ಲ ದೇವತೆಗಳಿಗೂ ಮತ್ತು ವಿಶೇಷವಾಗಿ ಶಿವನಿಗೂ ದಮನೋತ್ಸವವೆಂಬ ವಿಶೇಷ ಪೂಜೆಯನ್ನು ಮಾಡಬೇಕಾದ ದಿನವೆಂದು ವಾಯವಿಯ ಪುರಾಣವು ಹೇಳುತ್ತದೆ ಸಂವತ್ಸರ ಸಾಫಲ್ಯ ಕಿಲಾನ್ ಸುರಾನ್ ದಮನೇನಾಚಾರ್ಯತ್ಯ ವಿಶೇಷೇಣ ಸದಾಶ್ವಂ. ಇದರಂತೆ ಶಿವಾಂಶವೆಂದು ಸಂಭಾವಿತನಾಗಿರುವ ಆಂಜನೇಯ ಸ್ವಾಮಿಗೂ ವಿಶೇಷ ಪೂಜಾ ದಿನವಾದ ಇದನ್ನು ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ತಿಳಿಯುವುದು ವಾಡಿಕೆಯಾಯಿತು ಆ ದಿವಸವನ್ನು ಪಜನೋ ಪೂನೋ ಎಂದು ಕರೆದು ಸಿದ್ಧ ಪುರುಷ ಪಜನೋ ಎಂಬ ರಾಜಕುಮಾರನ ಜನ್ಮ ದಿನವನ್ನಾಗಿ ಆಚರಿಸುವ ವಾಡಿಕೆಯು ಉತ್ತರ ಭಾರತ ಲಲ್ಲಿದೆ ದಕ್ಷಿಣ ಭಾರತದಲ್ಲಿ ಮಾರ್ಗಶಿರ ಶುದ್ಧ ತ್ರಯೋದಶಿಯನ್ನು ಹನುಮದ್ ವ್ರತಂ ಎಂದು ಅಂಕಿತ ಮಾಡುತ್ತಾರೆ ಅದಕ್ಕೆ ಹಿಂದಿನ ಎರಡು ದಿನಗಳಲ್ಲಿ ಮಹಾವಿಷ್ಣುವಿಗೆ ಪ್ರಿಯವಾದ ವೈಕುಂಠ ಏಕಾದಶಿ ಮತ್ತು ದ್ವಾದಶಿಯ ಪೂಜೆಗಳು ನೆರವೇರಿರುತ್ತವೆ ಪೂರ್ಣಿಮೆಯ ದಿನ ಶಿವನ ವೈಭವದ ಉತ್ಸವವಾದ ಅಂಧಕಾಸುರ ಸಂಹಾರವು ಆಚರಿಸಲ್ಪಡುತ್ತದೆ ಅವುಗಳ ಮಧ್ಯೆ ಬರುವ ತ್ರಯೋದಶಿಯಲ್ಲಿ ವಿಷ್ಣು ಮತ್ತು ಶಿವ ಇಬ್ಬರ ಗಾಢ ಸಂಬಂಧವುಳ್ಳ ಮಹಾವೀರ ಭಕ್ತವರೇಣ್ಯ ಹನುಮನ ಪೂಜೆಯನ್ನು ಮಾಡುವುದು ಸಹಜವಾಗಿದೆ ಈ ಪೂಜಾ ದಿನವನ್ನೇ ಕಾಲಾಂತರದಲ್ಲಿ ಹನುಮ ಜಯಂತಿ ಎಂದು ಕರೆದಿರುವುದು ಕರೆದಿರುವ ಸಂಭವವಿದೆ ಈ ಮೂರು ಪಕ್ಷಗಳಲ್ಲಿ ಎರಡನೆಯದು ಅಂದರೆ ಕಾರ್ತಿಕ ಕೃಷ್ಣ ಚತುರ್ದಶಿ ತಿಥಿಯೆಂದು ಹನುಮಜ್ ಎಂಬ ಕಲ್ಪವು ಸ್ಪಷ್ಟವಾಗಿರುವ ಶ್ರೀಮದ್ ರಾಮಾಯಣ ವಚನಕ್ಕೂ ಪೂಜಾಶಾಸ್ತ್ರವಚನಕ್ಕೂ ಅನುಗುಣವಾಗಿದೆ ಕಾರ್ತಿಕ ಮಾಸವು ಶಿವನಿಗೆ ಪ್ರಿಯವಾದದು. ಅದರಲ್ಲೂ ಕೃಷ್ಣ ಚತುರ್ದಶಿ ಮತ್ತು ಪ್ರಿಯವಾದುದು ಆದುದರಿಂದ ಶಿವಾಂಶ ಸಂಭೂತನೆಂದು ಸಂಭಾವಿತನಾಗಿರುವ ಮಾರುತಿಯ ಪೂಜೆಗೂ ಅದು ಪ್ರಶಸ್ತವೇ ಆಗಿದೆ ಹೀಗೆ ಶಾಸ್ತ್ರವಚನ ಮತ್ತು ಮೂಲ ದೇವತಾ ಸಂಬಂಧ ಎರಡು ದೃಷ್ಟಿಗಳಿಂದಲೂ ಕಾರ್ತಿಕ ಕೃಷ್ಣ ಚತುರ್ದಶಿ ತಿಥಿಯನ್ನೇ ಹನುಮ ಜಯಂತಿಯ ದಿನವೆಂದು ಭಾವಿಸುವುದು ಅತ್ಯಂತ ಉಚಿತವಾಗಿದೆ ಉರಿದ ಎರಡು ಪಕ್ಷಗಳು ಹೇಳುವ ದಿನಗಳು ಹನುಮಂತನ ಆರಾಧನೆಗೆ ಪ್ರಶಸ್ತವಾಗಿವೆ ಆದರೆ ಆತನ ಜಯಂತಿ ಎಂದು ಆತನನ್ನು ಆರಾಧಿಸುವುದಕ್ಕೆ ಕಾರ್ತಿಕ ಕೃಷ್ಣ ಚತುರ್ದಶಿಯೇ ಅವುಗಳಿಗಿಂತಲೂ ಹೆಚ್ಚು ಪ್ರಶಸ್ತವಾಗಿದೆ ಎಂದು ತಿಳಿಯಬೇಕು ಯಾವುದಾದರೂ ಒಂದು ವಿಷಯವನ್ನು ನಿರೂಪಿಸುವಾಗ ಪುರಾಣಗಳಲ್ಲಿ ವಿರೋಧಾಭಿಪ್ರಾಯಗಳುಳ್ಳ ವಾಕ್ಯಗಳು ಕಂಡುಬಂದರೆ ಒಂದು ಕಲ್ಪದಲ್ಲಿ ಆ ಪುರಾಣ ವಾಕ್ಯದಂತೆ ಘಟನೆಯು ನಡೆಯಿತು ಮತ್ತೊಂದು ಕಲ್ಪದಲ್ಲಿ ಈ ಪುರಾಣ ವಾಕ್ಯದಂತೆ ಎಂದು ವಿರೋಧ ಪರಿಹಾರ ಮಾಡಬೇಕೆಂದು ಒಂದು ಪುರಾಣ ವಚನವು ಹೇಳುತ್ತದೆ ಕ್ವಚಿತ್ ಕ್ವಚಿತ್ ಪುರಾಣು ವಿರೋಧೋ ಯದಿ ಲಭ್ಯತೆ ಕಲ್ಪಭೇದಾದಿತ್ರ ವ್ಯವಸ್ಥಾ ಸದಿರಿಶ್ಯತೆ ಇದರಂತೆ ಹನುಮಂತನ ಜನ್ಮವು ಒಂದು ಕಲ್ಪದಲ್ಲಿ ಕಾರ್ತಿಕ ಕೃಷ್ಣ ಚತುರ್ದಶಿಯೆಂದು ಆಯಿತು ಮತ್ತೊಂದರಲ್ಲಿ ಮಾರ್ಗಶಿರ ಶುದ್ಧ ತ್ರಯೋದಶಿಯಲ್ಲಿ ಆಯಿತು ಇನ್ನೊಂದು ಕಲ್ಪದಲ್ಲಿ ಚೈತ್ರ ಶುದ್ಧ ಪೂರ್ಣಿಮೆಯಂದು ಆಯಿತು ಎಂದು ಮೂರು ಪಕ್ಷಗಳಿಗೂ ಸಮಾಧಾನ ಹೇಳಬಹುದು ಆದರೆ ಪುರಾಣ ವಚನಗಳಲ್ಲಿ ಕೆಲವು ಪ್ರಕ್ಷಿಪ್ತಗಳಿರುತ್ತವೆ ಕೆಲವು ಮುಖ್ಯಾರ್ಥದಿಂದ ಭಿನ್ನವಾದ ತಾತ್ಪತ್ಯ ಿಯಗಳಿರುತ್ತವೆ ಇದಲ್ಲದೆ ಪ್ರಕೃತದಲ್ಲಿ ಚೈತ್ರ ಮತ್ತು ಮಾರ್ಗಶಿರ ಮಾಸಗಳಲ್ಲಿ ಹನುಮಂತನ ಅವತಾರವಾಯಿತೆಂಬುದಕ್ಕೆ ಸ್ಪಷ್ಟವಾದ ಶಾಸ್ತ್ರವಚನಗಳು ಇಲ್ಲವಾಗಿರುವುದರಿಂದ ಕಾರ್ತಿಕ ಕೃಷ್ಣ ಚತುರ್ದಶಿಯ ಪಕ್ಷವನ್ನೇ ನಾವು ಮಾನ್ಯವೆಂದು ತಿಳಿಯುತ್ತೇವೆ ದಕ್ಷಿಣ ಭಾರತದಲ್ಲಿ ವೈಶಾಖ ಕೃಷ್ಣ ದಶಮಿಯಂದು ಹನುಮ ಜಯಂತಿಯನ್ನು ಆಚರಿಸುವುದು ಜನಪ್ರಿಯವಾಗಿದೆ ಕಾರ್ತಿಕ ಕೃಷ್ಣ ಚತುರ್ದಶಿಯೆಂದು ಯಾವ ಸಮಯದಲ್ಲಿ ಹನುಮಂತನ ವಿಶೇಷ ಪೂಜೆ ಮಾಡಬೇಕು ಎಂದರೆ ಮೇಷಲಗ್ನದಲ್ಲಿ ಅವನ ಅವತಾರವೆಂದು ಶಾಸ್ತ್ರವು ಹೇಳುತ್ತದೆ ಮೇಷಲಗ್ನವು ರಾತ್ರಿಯಲ್ಲಿ ಬರುತ್ತದೆ ಆಗ ಮಾಸ ಶಿವರಾತ್ರಿಯೂ ಆಗಿರುತ್ತದೆ ಆದುದರಿಂದ ರಾತ್ರಿಯಲ್ಲಿ ಅವನ ಅವತಾರದ ವಿಶೇಷ ಆರಾಧನೆಯನ್ನು ಮಾಡಬೇಕು ಅಂದು ರಾತ್ರಿ ವ್ಯಾಪಿನಿಯಾಗಿರುವ ಚತುರ್ದಶಿ ತಿಥಿಯನ್ನೇ ಪೂಜಾ ದಿನವೆಂದು ಭಾವಿಸಬೇಕು